ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ್ಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದಲ್ಲಿ ಮೊದಲು ವಿದ್ಯೇಶ್ವರ ಸಂಹಿತೆ ಎರಡನೆಯದು ಈಗ ನಾವು ನೋಡ್ತಾ ಇರೋದು ರುದ್ರ ಸಂಹಿತೆ ಅದರಲ್ಲಿ ಮೊದಲನೆಯದಾದಂಥ ಸೃಷ್ಟಿಖಂಡದಲ್ಲಿ ಹದಿನಾರನೇ ಅಧ್ಯಾಯ ಶ್ರೀ ಓಂ ನಮಃ ಶಿವಾಯ ಅಥ ಶ್ರೀಶಿವಮಹಾಪುರ ರುದ್ರ ಸಂಹಿತಿಖಂಡೇಷೋಧ್ಯಾೀಗಣೇಶ ಬ್ರಹ್ಮ ಉಚ ಶಬ್ದದೀನೂತೀಕೃಹತ್ಮನ್ಯ ಸ್ಥೂಲಂ ನ ಭೋವಾ ವನಿ ಚಲಂ ಮಹೀ पर्वता मुद्राश्चा च नारदादुगपर्यता न सृज ब्रह्मणु हेल्ता नारदनि ओ नारदनी ನಾನು ಸೂಕ್ಷ್ಮವಾದಂತಹ ಶಬ್ದಾದಿ ಪಂಚತನ್ಮಾತ್ರೆಗಳನ್ನು ಶಬ್ದಾದಿ ಚ ಭೂತಾನಿ ಪಂಚೀಕೃತ್ವ ಅಹಂ ಆತ್ಮನ ಪಂಚೀಕರಿಸಿ ಅಂದರೆ ಅವುಗಳ ಸಮ್ಮಿಶ್ರಣದಿಂದ ಐದು ಶಬ್ದಾದಿ ಪಂಚ ತನ್ಮಾತ್ರಗಳಿವೆಯಲ್ಲ ಐದು ಮಾ ಅವುಗಳನ್ನು ಅಥವಾ ಸೂಕ್ಷ್ಮಭೂತಗಳು ಅಂತ ಹೇಳ್ತಾರೆ ತನ್ಮಾತ್ರೆಗಳಿಗೆ ತತ್ ಮಾತ್ರ ಅಂತ ಅಂದರೆ ಪಂಚಮಹಾಭೂತಗಳು ಯಾವುದಿದೆ ಅವುಗಳ ಸಂಜ್ಞೆ ಅವುಗಳ ಮೂಲ ಸ್ವರೂಪ ಶಬ್ದಸ್ಪರ್ಶ ರೂಪ ರಸಗಂಧಗಳ ರಸಗಂಧಗಳು ಅಂತೇಳಿ ಹೇಳಿದರೆ ಆಕಾಶ ವಾಯು ತೇಜಸ್ ಅಥವಾ ಅಗ್ನಿ ಜಲ ಮತ್ತು ಪೃಥ್ವಿ ಎನ್ನತಕ್ಕಂಥ ಐದು ಪಂಚಮಹಾಭೂತಗಳ ಮೂಲ ಸ್ವರೂಪ ಹೀಗೆ ಆ ಪಂಚ ತನ್ಮಾತ್ರೆಗಳು ಶಬ್ದ ಸ್ಪರ್ಶ ಶಬ್ದಸ್ಪರ್ಶ ರೂಪ ಸಗಂಧ ಇವುಗಳನ್ನು ಪಂಚೀಕರಿಸಿ ಇವುಗಳ ಸಮ್ಮಿಶ್ರಣದಿಂದ ಹಾಗೆ ಪಂಚೀಕರಿಸಿ ಮಾಡಿದ ಕಾರಣ ಪ್ರಪಂಚ ಅಂತೇಳಿ ಹೇಳುವಂಥದ್ದು ಪ್ರಪಂಚ ಅಂತೇಳಿ ಪ್ರಕೃಷ್ಟವಾಗಿ ಪಂಚೀಕರಣ ಮಾಡಿದ್ದ ಅದರ ಸಮ್ಮಿಶ್ರಣ ಚೆನ್ನಾದಂತಹ ಪಂಚ ತನ್ಮಾತ್ರೆಗಳ ಪಂಚಭೂತಗಳ ಅದೇ ಪ್ರಪಂಚ ಹೀಗೆ ಪಂಚತನ್ಮಾತ್ರೆಗಳನ್ನ ಸೂಕ್ಷ್ಮವಾದ ಶಬ್ದಾದಿ ಪಂಚತನ್ಮಾತ್ರೆಗಳನ್ನು ಪಂಚೀಕರಿಸಿ ಅವುಗಳಿಂದ ತೇಭ್ಯ ಸ್ಥೂಲಂ ನಭೋ ವಾಯುಂ ವಹನಿಂ ಜೈವ ಜಲಂ ಮಹಿಂ ಅವುಗಳಿಂದ ಸ್ಥೂಲವಾದ ನಭ ಅಂದರೆ ಆಕಾಶ ವಾಯು ವಹ್ನಿ ಅಂದರೆ ಅಗ್ನಿ ತೇಜಸ್ಸು ಜೈವ ಜಲಂ ಮಹೀಂ ಜಲವನ್ನು ಪೃಥ್ವಿಯನ್ನು ಸೃಷ್ಟಿಸಿ ಬಳಿಕ ಪರ್ವತಾಂಶ ಸಮುದ್ರಾಂಶ ಕ್ಷಾಧೀನ ಪಿ ಚ ನಾರದ ಪರ್ವತಗಳನ್ನು ಸಮುದ್ರಗಳನ್ನು ವೃಕ್ಷಾಧೀನ ಚ ನಾರದ ಪರ್ವತಾಂಶ ಸಮುದ್ರಾಂಶ ವೃಕ್ಷಾಧೀನ ಪಿ ಚ ವೃಕ್ಷಾಧೀನ ಪಿ ನಾರದ ಅಂಥೇಳಿ ಆಗ್ಬೇಕಲ್ಲಿ ವೃಕ್ಷಗಳನ್ನು ಮರಗಿಡಗಳನ್ನು ಆಮೇಲೆ ಕಲಾ ಅದು ಯುಗ ಪರ್ಯಂತಾನ್ ಕಾಲಾನ್ ಅನ್ಯಾನ್ವಾ ಸೃಜಂ ಕಲಾ ಕಾಷ್ಠ ಮುಹೂರ್ತ ಮುಂತಾದ ಕಾಲ ವಿವಿಧ ಕಾಲಗಳು ಇಲ್ಲಿವರೆಗೆ ಯುಗ ಕಾಲಗಳು ಕಲಾ ಅಂತೇಳಿದರೆ ಅದು ಮೊತ್ತ ಮೊದಲಿನ ಕಾಲದ ಬಹು ಸಣ್ಣ ಅಂಶ ಕಲಾ ಅಂಥೇಳಿ ಒಂದು ಕಲೆ ಒಂದು ಅಂಶ ಅಂಥೇಳಿ ಕಾಲದ್ದು ಅದರ ನಂತರ ಕಾಷ್ಠ ಅಂತ ಬರ್ತದೆ ಅದರ ನಂತರ ಮುಹೂರ್ತ ಕಲಾ ಕಾಷ್ಠ ಘಳಿಗೆ ವಿಗಳಿಗೆ ಘಳಿಗೆ ಮುಹೂರ್ತ ಹೀಗೆ ಬರ್ತದೆ ದಿನ ಅಂದರೆ ಹಗಲು ರಾತ್ರಿ ಹೀಗೆ ಹೀಗೆ ಯುಗ ಮಾನದವರೆಗೆ ಉದಾಹರಣೆಗೆ ಒಂದು ಯುಗ ಅಂತ ಹೇಳಿದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಒಂದು ಕಲಿಯುಗ ಅಂತೇಳಿದರೆ ಹೀಗೆ ಕಾಲದ ವಿವಿಧ ವಿವಿಧ ರೀತಿಯ ಮಾನಗಳು ಅಳತೆಗಳು ಇವುಗಳನ್ನೆಲ್ಲ ಕಾಲಾನ್ ಅನ್ಯಾನ್ ಅವಾಸ ಸೃಷ್ಟಿ ಮಾಡಿದೆ ಅಂತೇಳಿ ಹೇಳ್ತಾನೆ ಬ್ರಹ್ಮ ಇಗೆ ಸೂಕ್ಷ್ಮವಾದ ಶಬ್ದ ಆದ ಪಂಚತನ್ಮಾತ್ರಗಳನ್ನು ಮೊದಲಿಗೆ ಪಂಚೀಕರಿಸಿ ಅವುಗಳಿಂದ ಸ್ಥೂಲವಾದ ಪಂಚಭೂತಗಳನ್ನು ಸೃಷ್ಟಿಸಿ ಆಮೇಲೆ ಪರ್ವತಗಳನ್ನು ಸಮುದ್ರಗಳನ್ನು ಪರ್ವತ ಅಂಶ ಸಮುದ್ರ ಅವುಷ್ಟ ವೃಕ್ಷಾದೀನ ಪಿಚ ನಾರದ ಮರಗಿಡಗಳನ್ನು ಆಮೇಲೆ ಕಾಲದ ವಿವಿಧ ವಿಭಾಗಗಳನ್ನು ಸೃಷ್ಟಿಸಿದೆ ನೋಡಿ ಹಾಗಾಗಿ ಕಾಲವನ್ನು ಸೃಷ್ಟಿ ಮಾಡಿದ್ದು ಮೊದಲು ಪ್ರಳಯ ಕಾಲದಲ್ಲಿ ಕಾಲವೂ ಕೂಡ ಗೋಚರವಾಗಿರುವುದಿಲ್ಲ ಅವ್ಯಕ್ತವಾಗಿರ್ತದೆ ಅದು ವ್ಯಕ್ತ ಆಗ್ತದೆ ಈಗ ಸೃಷ್ಟಿಯಾದಾಗ ಅಂದರೆ ಅಲ್ಲಿ ಕಾಲದ ಸಂಜ್ಞೆಗಳು ಯಾವುದೂ ಇರುವುದಿಲ್ಲ ಕಾಲ ಅಡತೆ ಮಾಡಲಿಕ್ಕೆ ನಮಗೆ ದಿನ ರಾತ್ರಿ ಲೆಕ್ಕ ಹಾಕಬೇಕು ಅಂತ ಗಳಿಗೆ ಇತ್ಯಾದಿಗಳ ಲೆಕ್ಕಾಚಾರಕ್ಕೆ ಗ್ರಹ ನಕ್ಷತ್ರಾದಿಗಳು ಸೂರ್ಯ ಎಲ್ಲ ಬೇಕಾಗ್ತದೆ ಅದು ಯಾವುದೂ ಇರುವುದಿಲ್ಲ ಸೃಷ್ಟಿಗೆ ಪೂರ್ವದಲ್ಲಿ ಹಾಗಾಗಿ ಅಲ್ಲಿ ಕಾಲ ಎನ್ನತಕ್ಕಂಥದ್ದು ಏನೂ ಇರುವುದಿಲ್ಲ ಸದ್ವಾಧಮಗ್ರ ಆಸೀತಂತೇಳಿ ಇಲ್ಲಿ ಎಲ್ಲವೂ ಅಸತ್ಯ ತುಂಬಿ ಹೋಗಿತ್ತು ಸತ್ ಅಂದರೆ ಇರುವಿಕೆ ಯಾವುದೇ ಇರುವುದಲ್ಲ ಇಲ್ಲದೇ ಇರುವುದೇ ಇತ್ತು ಅಂತ ಸೃಷ್ಟಿಗೆ ಪೂರ್ವದಲ್ಲಿ ವೇದದಲ್ಲಿ ಹಾಗೆ ಹೇಳ್ತದೆ ಹಾಗೆಯೇ ಸೃಷ್ಟ್ಯಂತಾನ ಪರಾಶ್ಚಾಪಿ ನಾಹಂ ತುಷ್ಟೋಭವಂ ಮುನೇ ತಥೋಧ್ಯಾ ಶಿವಂ ಸಾಂಬಂ ಸಾಧನಾ ಸಾಧಕಾನ್ ಅಸೃಜಂ ಮುನೇ ಇದೆಲ್ಲದೆ ಇನ್ನೂ ಕೆಲವನ್ನು ಸೃಷ್ಟಿಸುತ್ತಿದ್ದರೂ ಕೂಡ ನನಗೆ ಸಂತೋಷ ಆಗಲಿಲ್ಲ ಅದರಲ್ಲಿ ತೃಪ್ತಿ ಆಗಲಿಲ್ಲ ಸೃಷ್ಟ್ಯಂತ ಸೃಷ್ಟ್ಯಂತ ಅಪಾರಾಂಶಾಪಿ ಇತರರನ್ನು ಬೇರೆ ಸೃಷ್ಟಿಯನ್ನು ಮಾಡಿದರೂ ಕೂಡ ನಮ್ಮ ತುಷ್ಟ ಅಭವಂ ಮುನಿ ಅಯ್ಯ ಮುನಿಯೇ ನಾರದನೆ ನನಗೆ ಸಂತೋಷ ಆಗಲಿಲ್ಲ ಅದರಲ್ಲಿ ತೃಪ್ತಿ ಆಗಲಿಲ್ಲ ತತಃ ಧ್ಯಾತ್ವಾ ಶಿವಂ ಸಾಂಬಂ ಆ ಬಳಿಕ ಸಾಂಬ ಸ್ಮರಿಸಿ ಸಾಂಬ ಅಂದರೆ ಅಂಬಾ ಸಹಿತನಾದ ಪಾರ್ವತಿ ಸಹಿತನಾದ ಪರಮೇಶ್ವರನ ಉಮಾಮಹೇಶ್ವರನನ್ನು ಸ್ಮರಿಸಿ ಧ್ಯಾನಿಸಿ ಸಾಧಕಾ ನ ಸೃಜಮುನಿ ಈ ಸೃಷ್ಟಿಗೆ ಸಾಧಕರಾಗಿರ್ತಕ್ಕಂತಹ ಮರೀಚಿ ಮುಂತಾದವರನ್ನು ಸೃಷ್ಟಿಸಿದೆ ಪ್ರಜಾಪತಿಗಳು ಅಂತಲೇ ಹೇಳ್ತಾರೋರನ್ನು ದಕ್ಷ ಪ್ರಜಾಪತಿ ಹಾಗೆ ಮರೀಚಿ ಅದರವರನ್ನು ಮರೀಚಿಂಚ ಸ್ವನೇತ್ರಾಭ್ಯಾಂ ಹೃದಯ ಭೃಗುಮೇವಜ ಶಿರಸೋಂಗಿರ ಉದ್ಚುಲಸ್ ವಸಿಷ್ಠ ಸನತಂ ತ್ವನೋತ್ರಭ್ಯಾಂ ದಕ್ಷಸೃನ್ ತ್ವಾಂ ತದೋತ್ಸಂಗಾಚಕರ್ದಿ ಸಂಕಲ್ಪಾದಸೃಜಂ ಧರ್ಮಂ ಸರ್ವಸಾಧನ ಸಾಧನ ಅಂದರೆ ನನ್ನ ಕಣ್ಣುಗಳಿಂದ ಮರೀಚಿಯನ್ನು ಬ್ರಹ್ಮನ ಕಣ್ಣುಗಳಿಂದ ಮರೀಚಿಯ ಸೃಷ್ಟಿಯಾಯಿತು ಸ್ವನೇತ್ರಾಭ್ಯಾಮ ಹೃದಯ ಭೃಗು ಮೇವಜ ಹೃದಯದಿಂದ ಭೃಗುವನ್ನು ಬ್ರಹ್ಮನ ಹೃದಯದಿಂದ ಜನಿಸಿದವ ಭೃಗು ಆ ಭೃಗುವಿನ ವಂಶದಲ್ಲಿ ಹುಟ್ಟಿದವ ಭಾರ್ಗವ ಅಂದರೆ ಪರಶುರಾಮ ಅಂತ ಏನು ಹೇಳ್ತೇವೆ ಜಗದಗ್ ನೇಮಕ ಜಮನಗ್ನಿ ಕೂಡ ಭೃಗುವಂಶದವ ಹಾಗಾಗಿ ಭೃಗುಕುಲ ಉತ್ಪನ್ನನಾದಂಥ ಇವರೆಲ್ಲ ಭೃಗು ಕುಲ ಉತ್ಪನ್ನ ಜಮನಗ್ನಿ ಈಗ ಗೋತ್ರ ಪ್ರವರ್ತಕವ ಜಮನಗ್ನಿ ಹಾಗಾಗಿ ಜಮನಗ್ನಿ ಗೋತ್ರದವರು ಕೂಡ ಭೃಗು ಕುಲದವರು ಹೀಗೆ ಆ ಭೃಗು ಎಲ್ಲಿಂದ ಹುಟ್ಟಿದ ಬ್ರಹ್ಮನ ಹೃದಯದಿಂದ ಬ್ರಹ್ಮನ ಕಣ್ಣುಗಳಿಂದ ಮರೀಚಿ ಆಮೇಲೆ ಶಿರಸ ಅಂಗಿರಸಂ ಅಂಗಿರಸ್ ಋಷಿ ಯನ್ನು ಶಿರಸ್ಸಿನಿಂದ ತಲೆಯಿಂದ ಬ್ರಹ್ಮನ ವ್ಯಾನಾತ್ ಪುಲಹಂ ಇನ್ನು ಪಂಚಪ್ರಾಣಗಳಲ್ಲಿ ಒಂದಾದಂತಹ ವ್ಯಾನ ಬ್ರಹ್ಮನ ವ್ಯಾನದಿಂದ ವಾಯುವಿನಿಂದ ವ್ಯಾನವೆಂಬಂತಹ ವಾಯುವಿನಿಂದ ಮುನಿಶ್ರೇಷ್ಠ ಅಂತಹ ಪುಲಹನನ್ನು ವ್ಯಾನಾತ್ ಪುಲಹಂ ಮುನಿಸತ್ತಮಂ ಉದಾನಾಚ್ಛ ಪುಲಸ್ತ್ಯಂ ಹಿ ಉದಾನ ವಾಯುವಿನಿಂದ ಪುಲಸ್ತ್ಯನನ್ನು ವಸಿಷ್ಠ ಸನತಃ ಸಮನವಾಂದ ವಸಿಷ್ಠನನ್ನು ಕ್ರತನಾಭ್ಯಾಿ ದಕ್ಷಂಚ ಪ್ರಾಣತ ಕ್ರತನಾತ್ ಅಪಾನಾಯುವಿನಿಂದ ಕ್ರತು ಎಂಬಂತಹ ಮಹರ್ಷಿಯನ್ನು ಸೃಷ್ಟಿಸಿದೆ ಶೋತ್ರಭ್ಯಾಿ ಹಾಗೆಯೇ ಕಿವಿಗಳಿಂದ ಅತ್ರಿಯನ್ನು ಅತ್ರಿಮಹರ್ಷಿ ಅತ್ರಿ ಗೋತ್ರ ಅಂತ ಇದೆ ಅತ್ರಿಯ ಮಗ ದತ್ತಾತ್ರೇಯ ಅತ್ರಿ ಅನಸೂಯೆ ಅಂತ ಹೇಳಿ ಕೇಳಿದ್ದೇವೆ ತ್ರಿಮೂರ್ತಿ ರೂಪದಂಥ ದತ್ತಾತ್ರೇಯ ಅವಧೂತ ಪರಂಪರೆಯ ಸ್ಥಾಪಕ ಮತ್ತೊಮ್ಮೆಯ ಗುರು ಎನಿಸಿಕೊಂಡವು ಲೋಕದಲ್ಲಿ ತ್ರಿಮೂರ್ತಿ ರೂಪ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರು ಅಂಶಗಳು ಕೂಡ ಕೂಡಿರ್ತಕ್ಕಂಥ ದತ್ತಾತ್ರೇಯ ಮತ್ತು ಬ್ರಹ್ಮನಾಂಶದಿಂದಲೇ ಮತ್ತು ಶಿವನಾಂಶದಿಂದ ಕೂಡ ಅಲ್ಲಿ ಬೇರೆ ಬೇರೆ ದೂರ್ವಾಸ ಮತ್ತು ಚಂದ್ರ ಹುಟ್ಟತಕ್ಕಂಥದ್ದು ಹೀಗೆ ಅಂತಹ ಅತ್ರಿ ಅದಾದ ಮಂತ್ರ ಕಿವಿಯಿಂದ ಅತ್ರಿ ಕಿವಿಗಳಿಂದ ದಕ್ಷಂಚ ಪ್ರಾಣತ ಪ್ರಾಣವಾಯುವಿನಿಂದ ದಕ್ಷನನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಅಸೃಜಂ ತ್ವಾಂ ತದೋತ್ಸಂಗಾತ್ ತೊಡೆಯಿಂದ ನಿನ್ನನ್ನು ಅಂದರೆ ನಾರದನನ್ನು ಬ್ರಹ್ಮನ ತೊಡೆಯಿಂದ ಸೃಷ್ಟಿಸಿದ ಹ್ಞೂ ಊರುಜ ಬ್ರಹ್ಮನ ಮನಸ್ ಮನ ಮಾನಸಪುತ್ರ ಅಂತೇಳಿ ಹೇಳ್ತಾರೆ ಸಂಕಲ್ಪದಿಂದ ಅಂದರೆ ಮೈಥುನ ಸೃಷ್ಟಿಯಿಂದ ಅಲ್ಲ ನಾರದ ಹುಟ್ಟಿದ್ದು ಹಾಗೆ ಬ್ರಹ್ಮ ಸೃಷ್ಟಿ ಬ್ರಹ್ಮ ಮಾನಸಪುತ್ರ ಅಂತ ಹೇಳ್ತಾರೆ ಇಲ್ಲಿ ಬ್ರಹ್ಮನ ತೊಡೆಯಿಂದ ನಾರದನನ್ನು ಅಂತ ಹೇಳ್ತಾರೆ ಮತ್ತು ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಯುಗಮಾನದಲ್ಲಿ ಬೇರೆ ಬೇರೆ ಎಷ್ಟೋ ನಾರದರು ಆಗಿ ಹೋಗಿರ್ಬೋದು ಎಷ್ಟೋ ಬ್ರಹ್ಮರಾಗಿ ಹೋಗಿದ್ದಾರೆ ಹೀಗೆ ಒಂದು ಯಾವುದೋ ಒಂದು ಸೃಷ್ಟಿಯಲ್ಲಿ ಈ ರೀತಿಯಾಗಿದೆ ಇನ್ನೊಂದರಲ್ಲಿ ಬ್ರಹ್ಮ ಮಾನಸಪುತ್ರಾಗಿ ಈಗ ವಯಸ್ಸನ್ನು ಬಹುಶಃ ಹೆಚ್ಚು ಪ್ರಸಿದ್ಧಾದ್ದು ಬ್ರಹ್ಮ ಮಾನಸಪುತ್ರ ಅಂತ ಹೇಳಿ ನಾರದ ಬ್ರಹ್ಮನ ಮಾನಸಪುತ್ರ ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿರ್ಬೋದು ಇಲ್ಲಿ ತೊಡೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ ಯಾವುದೋ ಸೃಷ್ಟಿಯ ಒಂದು ಭಾಗದಲ್ಲಿ ಅನಂತವಾದಂಥ ಸೃಷ್ಟಿ ಒಮ್ಮೆ ಪ್ರಳಯ ಆಗ್ತದೆ ಒಮ್ಮೆ ಸೃಷ್ಟಿಯಾಗ್ತದೆ ಹೀಗೆ ಬೇರೆ ಬೇರೆ ಅನೇಕ ಸೃಷ್ಟಿಗಳು ಆಗಿ ಹೋಗಿವೆ ಒಂದು ಸೃಷ್ಟಿಯಲ್ಲಿ ಈ ರೀತಿ ಆಯಿತು ತೊಡೆಯಿಂದ ನಿನ್ನನು ನಾರದನನ್ನು ಆಮೇಲೆ ಛಾಯಾಹ ಕರ್ದಮ ಮುನಿ ನೆರಳಿನಿಂದ ಬ್ರಹ್ಮನ ನೆರಳಿನಿಂದ ಕರ್ದಮನನ್ನು ಕರ್ದಮ ಮುನಿ ಸಂಕಲ್ಪ ದಾಸಜಂ ನೋಡಿ ಇವರೆಲ್ಲ ಹುಟ್ಟಿದ್ದು ಹಾಗಾಗಿ ಮಾನಸ ಅಂತ ಹೇಳಿದಕ್ಕೆ ಏನು ತೊಂದರೆ ಇಲ್ಲ ನಾರದನನ್ನು ಕೂಡ ಯಾಕಂದರೆ ಬ್ರಹ್ಮನ ಮನಸ್ಸಿನಲ್ಲೇ ಒಂದು ನನ್ನ ತೊಡೆಯಿಂದ ನಾರದನ್ನು ಹುಟ್ಟಲಿ ಅಂತೇಳಿ ಸಂಕಲ್ಪ ಮಾಡಿದೆ ಹಾಗೆ ಹೀಗೆ ಇಚ್ಛಾ ಮಾತ್ರದಿಂದ ಸ ಸರ್ವ ಸಾಧನ ಸಾಧನ ಸರ್ವ ಸಾಧನೆಗಳಿಗೂ ಸಾಧನವಾದ ಧರ್ಮಪುರುಷನನ್ನು ಕೂಡ ಸೃಷ್ಟಿಸಿದೆ ಸಂಕಲ್ಪಾದ ಸೃಜಂ ಅಂದರೆ ಇವೆಲ್ಲ ಒಂದೊಂದು ಅಂಗಗಳಿಂದ ಸಂಕಲ್ಪದಿಂದ ಇಚ್ಛಾ ಮಾತ್ರದಿಂದ ಯಾರನ್ನು ಧರ್ಮ ಪುರುಷನನ್ನು ಸೃಷ್ಟಿಸಿದೆ ಅಂತೇಳಿ ಹೇಳ್ತಾನೆ ಬ್ರಹ್ಮ ಏಮತಾನ್ ಅಹಂ ಸೃಷ್ಟ್ವ ಕೃತಾರ್ಥ ಸಾಧಕೋತ್ತಮಾನ್ ಅಭವಂ ಮುನಿಶಾರ್ದೂಲ ಮಹಾದೇವ ಪ್ರಸಾದಿ ಏತನ್ ಅಹಂ ಸೃಷ್ಟ್ವ ಸೃಷ್ಟಿಗೆ ಪೂರಕರಾದಂತಹ ಸಾಧಕರಾದಂತಹ ಸೃಷ್ಟಿಯನ್ನು ಸಾಧಿಸ್ಲಿಕ್ಕೆ ಕಾರಣರಾದಂಥವರು ಸಾಧಕರು ಅಂತೇಳಿ ಸಾಧಿಸ್ಲಿಕ್ಕೆ ಕಾರಣರಾದಂಥವ್ರು ಹೀಗೆ ಸೃಷ್ಟಿ ಸಾಧಕರಾದಂಥ ಮರೀತ್ಯಾದಿಗಳನ್ನು ಸೃಷ್ಟಿಸಿ ಏತನ್ ಎಂಥ ಅಹಂ ಸೃಷ್ಟ್ವ ಕೃತ ಸಾಧಕ ಸಾಧಕೋತ್ತಮ ಈ ಸಾಧಕೋತ್ತಮರನ್ನು ಸೃಷ್ಟಿಸಿ ನಾನು ಕೃತಾರ್ಥನೆಸಿದೆ ಆ ಮಹಾದೇವನ ಅನುಗ್ರಹದಿಂದ ಅಭವಂ ಕೃತಾರ್ಥ ಕೃತಾರ್ಥ ಅಭವಂ ಕೃತಾರ್ಪನಾ ಮುನಿಷಾರ್ಧಲ ಅಯ್ಯ ಮುನಿಶ್ರೇಷ್ಠನೇ ನಾರ್ದೇ ಮಹಾದೇವ ಪ್ರಸಾದಥ ಆ ಮಹಾದೇವನ ಅನುಗ್ರಹದಿಂದ ನಾನು ಕೃತಾರ್ಥ ನೆನೆಸಿದೆ ಮಾಡಿದ್ದು ಸಾರ್ಥಕ ಅಂತೇಳಿ ಆಯಿತು ಮುಂದೆ ಅದು ಸೃಷ್ಟಿ ಮುಂದುವರಿಯಿತು ಇವರಿಂದ ಆ ಮಹಾದೇವನ ಅಥವಾ ಭವನ ಅನುಗ್ರಹದಿಂದ ಅದಕ್ಕಿಂತ ಮೊದಲು ಅವರೆಲ್ಲ ವಿರಾಗಿಗಳಾದರೂ ಸೃಷ್ಟಿಯನ್ನು ಮುಂದುವರಿಸಲಿಲ್ಲ ಯಾರು ನಾಲ್ಕು ನಾಲ್ಕೈದು ಜನ ಬ್ರಹ್ಮ ಮಾನಸ ಬ್ರಹ್ಮ ಹೌದು ಮಾನಸ ಪುತ್ರರು ಯಾರಿದ್ದಾರೆ ಸನಕ ಚನಂದನ ಸನಾತನ ಸುಮತ್ ಕುಮಾರರು ಅವರು ಮುಂದುವರಿಸಲಿಲ್ಲ ಇದನ್ನು ಸೃಷ್ಟಿಯನ್ನು ಆದರೆ ಈ ಸೃಷ್ಟಿ ನನಗೆ ಕೃತಕೃತ್ಯತೆಯನ್ನು ತಂದುಕೊಟ್ಟಿತು ಆನಂತರ ಶಿವನನ್ನು ಪುನಃ ತಪಸ್ಸು ಮಾಡಿ ಮಾಡಿದಂತಹ ಸೃಷ್ಟಿ ಇದು ಅಂದರೆ ಈ ದುಃಖಾದಿಗಳು ಜನನ ಮರಣಾನದಿಗಳಿರತಕ್ಕಂಥ ಸೃಷ್ಟಿಯನ್ನು ಕೂಡ ಮಾಡಿಕೊಡು ಅಂತೇಳಿ ಶಿವನನ್ನು ಪ್ರಾರ್ಥಿಸುವಾಗ ಶಿವ ಹೇಳ್ತಾನೆ ನಾನು ಸಂಸಾರದಲ್ಲಿ ತೊಳೆದಾಡುವಂಥ ಅವರ ಸೃಷ್ಟಿಯನ್ನು ನಾನು ಮಾಡೋದಿಲ್ಲ ಹೊರತು ಹಾಗೆ ನೀ ಅದನ್ನು ನೀನು ಮಾಡು ಹಾಗೆ ಮಾಡಿದವರನ್ನು ನಾನು ಉದ್ಧರಿಸ್ತೇನೆ ಗುರು ಸ್ವರೂಪಿಯಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ತೇನೆ ಅವರನ್ನು ಸಂಸಾರ ಸಾಗರದಿಂದ ಕಷ್ಟ ಕೋಟಲೆಯಿಂದ ಜನನ ಮರಣದಿಂದ ಅವರನ್ನು ಮೇಲಕ್ಕೆ ಎತ್ತುತ್ತೇನೆ ಆ ಒಂದು ಇದನ್ನು ನಾನು ಮಾಡ್ತೇನೆ ಅವರ ರಕ್ಷಣೆಯನ್ನು ಆದರೆ ನೀನು ಸೃಷ್ಟಿ ಮಾಡೋ ಅಂಥದ್ದನ್ನು ನಾನು ಮಾಡೋದಿಲ್ಲ ಅಂಥದ್ದನ್ನು ಅಂಥೇಳಿ ಶಿವ ಹೇಳ್ತಾನೆ ಹಾಗಾಗಿ ಈಗ ಸೃಷ್ಟಿ ಮಾಡಿದ್ದೆವು ಜನನ ಮರಣಗಳಿಂದ ಗೂಡಿದಂತಹ ಒಂದು ಸೃಷ್ಟಿಯನ್ನು ಮಾಡ್ತಾ ಬ್ರಹ್ಮ ಆಮೇಲೆ ಶಿವನ ಅನುಗ್ರಹ ಆಜ್ಞಾ ಮಾತ್ರದಿಂದ ತಥೋ ಮದಾ ಜ್ಞೆಯ ಧರ್ಮ ಸಂಕಲ್ಪ ಸಂಭವ ಮಾನವಂ ರೂಪಮಾಪ ಆಪನ್ನ ಸಾಧಕ ಇಸ್ತು ಪ್ರವರ್ತಿತಃ ಆಮೇಲೆ ನನ್ನ ಅಪಣೆಯಂತೆ ಸೃಷ್ಟಿ ಸಾಧಕವಂತಹ ಮರೀಚ್ಯಾದಿಗಳು ನನ್ನ ಸಂಕಲ್ಪ ಸಂಭವನಾದಂತಹ ಮನುಷ್ಯರೂಪಧಾರಿಯಾದ ಧರ್ಮಪುರುಷನನ್ನು ಬೆಳೆಸಿ ಬೆಳೆಸಿಕೊಂಡು ಬಂದರು ಅಂದರೆ ಧರ್ಮವನ್ನು ಅಭಿವೃದ್ಧಿ ಮಾಡಿದರು ತಥೋ ಸೃಜ ಸ್ವಾತ್ರೇಭ್ಯೋ ವಿವಿಧೇಭ್ಯೋ ಅಮಿತ್ಯನ್ಸುತಾಂ ಸುರಸುರಾಧಿಕಾಂಸ್ತೆಭ್ಯೋ ದ್ವಾ ತಾಂ ತಾಂ ತನು ಮುನೇ ಎಲೈ ಮುನಿಯೇ ನನ್ನ ವಿವಿಧ ಅಂಗಗಳಿಂದ ಲೆಕ್ಕವಿಲ್ಲದಷ್ಟು ದೇವತೆಗಳನ್ನು ರಾಕ್ಷಸರನ್ನು ಅವರೋವರೆಗೂ ಉಚಿತವಾದ ಆಯಾ ದೇಹಗಳೊಡನೆ ಸೃಷ್ಟಿಸಿದೆ ತಂ ಶಂಕರೇಣಾಥ ಪ್ರೇರಿತಂತರ್ಗತೇ ನಿ ದ್ವಿಧಾಕೃತ್ವಾನೋ ದೇಹಂ ದುರೂಪಶ್ಚಾಭೋಂ ಮುನೇ ಬಳಿಕ ನನ್ನ ಅಂತರಂಗದಲ್ಲಿ ಶಂಕರನಿಂದ ಪ್ರೇರಿತನಾಗಿ ನನ್ನ ದೇಹವನ್ನೇ ಎರಡಾಗಿ ವಿಭಾಗಿಸಿಕೊಂಡು ಎರಡು ರೂಪವನ್ನು ಧರಿಸಿದೆ ಏಕೋಹಂ ಬಹುಶ್ಯಾಮಿತಿ ಅಂತೇಳಿ ಬರ್ತದೆ ಉಪನಿಷತ್ತಿನಲ್ಲೂ ಕೂಡ ಒಬ್ಬನೇ ಇದ್ದೆ ಅದು ತುಂಬ ಹಾಲ ಒಂದು ಏನು ಏಕತಾನತೆಯನ್ನುಂಟು ಮಾಡಿದ್ರು ನನಗೆ ಬೇಸರ ಆಯಿತು ಆ ಬೇಸರ ಕಳೆಯಲೋಸ್ಗ ಒಬ್ಬನೇ ಪ್ರಜಾಪತಿ ಎರಡಾದ ಅರ್ಧೇನ ನಾರಿಯೇ ಪುರುಷ ಚ ಅರ್ಧೇನ ಸಂತತೋ ಸ ತಸೃಜ್ವಂದ್ವಂ ಸರ್ವಸಾಧನ ಉತ್ತಮಂ ನನ್ನ ದೇಹದ ಒಂದು ಅರ್ಧ ಭಾಗವು ಸ್ತ್ರೀರೂಪವಾಗಿಯೂ ಇನ್ನೊಂದು ಅರ್ಧ ಭಾಗವು ಪುರುಷರೂಪವಾಗಿಯೂ ಪರಿಣಮಿಸಿತು ಆ ಸ್ತ್ರೀಪುರುಷರಿಬ್ಬರೂ ಕಲಿತು ಈ ಸೃಷ್ಟಿಗೆ ಶ್ರೇಷ್ಠ ಕಾರಣವಾದ ಮಿಥುನವೊಂದನ್ನು ಸೃಷ್ಟಿಸಿದರು ಸ್ವಯಂಭುವ ಮನುತ್ರ ಪುರುಷಃಪರಸಾಧನ ಶತರೂಪಾಭಿಧಾನ ರೀ ತಪಸ್ವಿನಿ ಆ ಸ್ತ್ರೀ ಪುರುಷರಲ್ಲಿ ಮಾನವನ ಸೃಷ್ಟಿಗೆ ಮುಖ್ಯ ಕಾರಣವಾದಂತಹ ಸ್ವಯಂಭುವ ಮನು ಅವನೇ ಪುರುಷನೆಂದು ಯೋಗನಿಷ್ಠಳು ಮಹಾ ತಪಸ್ವಿನಿಯು ಆದಂತಹ ಶತರೂಪೆ ಎಂಬವಳೆ ಸ್ತ್ರೀ ಎಂಬುದಾಗಿ ತಿಳಿ ಸ್ವಯಂಭೂಮನು ಮತ್ತು ಶತರೂಪ ಎನ್ನತಕ್ಕಂತಹ ಯೋಗನಿಷ್ಠರಾದಂತಹ ಮನುಷ್ಯ ಸೃಷ್ಟಿಗೆ ಮೂಲ ಕಾರಣಕರ್ತೃಗಳಾದಂತಹ ಸ್ವಯಂಭುವ ಮನು ನಂತರದ ಆದಿ ಸ್ತ್ರೀಯರು ಈ ಪ್ರಜಾಪತಿಯ ದೇಹದ ಎರಡು ಭಾಗಗಳಿಂದ ಹುಟ್ಟಿದರು ಬ್ರಹ್ಮ ಎರಡು ಭಾಗಗಳಿಂದ ದೇಹದ ಸಾ ಪುನರ್ಮನು ಗೃಹ ತ ಗೃಹೀತಾತೀವ ಶೋಭನಾ ವಿವಾಹವಿಧಿ ತಾತ ಸರ್ಗಂ ಸ ಬಹಳ ಶ್ರೇಷ್ಠವಾದಂಥ ಲಾವಣ್ಯದಿಂದ ಶೋ ಆಶಾದರು ಇರತಕ್ಕಂಥ ಆ ಶಾದರು ಶತರೂಪಿಯನ್ನು ಸ್ವಯಂಭೂಮನವು ವಿವಾಹ ವಿಧಿಯಿಂದ ಪರಿಗ್ರಹಿಸಿ ಸೃಷ್ಟಿ ಕಾರ್ಯದಲ್ಲಿ ಅದು ಮೊದಲುಕೊಂಡು ಸೃಷ್ಟಿಯು ಸ್ತ್ರೀ ಪುರುಷ ಸಂಯೋಗ ಕ್ರಮದಿಂದ ಮೈಥುನ ಕ್ರಮದಿಂದ ಸೃಷ್ಟಿ ಆರಂಭ ಮೈಥುನ ಸೃಷ್ಟಿ ಅಂತೇಳಿ ಮಾನಸ ಸೃಷ್ಟಿ ಅಥವಾ ಸಂಕಲ್ಪ ಸೃಷ್ಟಿ ನಿಂತು ಹೋಗಿ ಮೈಥುನ ಸೃಷ್ಟಿ ಆರಂಭ ಆಯಿತು ಅಲ್ಲಿಂದ ತಸಿನ ಸಮತ್ಪನ್ನ ತನಯಶ್ಚ ಪ್ರಿಯವ್ರತಃ ತಥೈವೋತ್ಥಾನ ಪಾದಶ್ಚ ತಾತ್ರ ಪುನಃ ಹಾಗಾಗಿ ಭವ ಅಂಥೇಳಿ ಶಿವನಿಗೆ ಪ್ರಸಿದ್ಧವಾಯಿತು ಹೆಸರು ಅಂದರೆ ಭವ ಅಂದರೆ ಸಂಸಾರ ಸೃಷ್ಟಿ ಅದೇಲ್ಲಿಂದ ಬಂತು ಶಿವನ ಅನುಗ್ರಹದಿಂದಲೇ ಆಯಿತು ಇಲ್ಲದೆ ಸೃಷ್ಟಿ ಮುಂದುವರಿತಾ ಇರಲಿಲ್ಲ ವಿರಕ್ತರಿಂದ ತುಂಬಿದರೆ ವಿರಕ್ತರ ಮರಣ ನಂತರ ಮುಂದೆ ಇಲ್ಲ ಸಂತಾನ ಇಲ್ಲ ಹಾಗಾಗಿ ಸೃಷ್ಟಿ ಮುಂದುವರಿಯೋದಿಲ್ಲ ಹಾಗೆ ಈ ಶಿವನ ಅನುಗ್ರಹದಿಂದ ಬ್ರಹ್ಮ ಈ ರೀತಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಯಿತು ಸಮರ್ಥನಾದವನು ಈಗ ಸ್ವಾಯಂಭೂಮನು ಶತರೂಪೆ ಮೊದಲ ಆದಿ ಯಾರು ನಮ್ಮ ಮೂಲ ಪುರುಷರು ಸ್ವಾಯಂಭವ ಮನ್ವಂತರದಲ್ಲಿ ಅಂದರೆ ಕಲ್ಪದಲ್ಲಿ ಮನ್ವಂತರಗಳು ಬರ್ತದೆ ಆ ಮೊದಲ ಮನ್ವಂತರ ಸ್ವಯಂಭೂ ಮನ್ವಂತರ ನಮ್ಮದು ಈಗ ಏಳನೇ ಮನ್ವಂತರ ನಡೀತಾ ಇರತಕ್ಕಂಥದ್ದು ವಯೋಸ್ಸುತ ಮನವಂತರ ಈ ವಯೋಸ್ತುತ ಮನ್ವಂತರದಲ್ಲಿ ಅಂದರೆ ಇದಕ್ಕಿಂತ ಹಿಂದಿನ ಮನ್ವಂತರದಲ್ಲಿ ಪ್ರಳಯ ಆದಾಗ ಆಮೇಲೆ ಸೃಷ್ಟಿಯಾಗುವಾಗ ಮೊತ್ತ ಮೊದಲನಿಗೆ ವಯೋಸ್ಸುತ ಮನು ಮೊದಲ ಪುರುಷ ಮನುಷ್ಯರ ಮೂಲ ಪುರುಷ ವಯೋಸ್ಸುತಮನು ಅದೇ ಈ ಕಲ್ಪದ ಆದಿಯಲ್ಲಿ ಮೊದಲ ಮನ್ವಂತರ ಯಾವುದು ಸ್ವಯಂಭೂ ಮನ್ವಂತರ ಆ ಕಾಲದಲ್ಲಿ ಕಲ್ಪ ಕಲ್ಪಾಂತ ಪ್ರಳಯದ ನಂತರ ಅದು ದೊಡ್ಡ ಪ್ರಳಯ ಹೊಸ ಕಲ್ಪ ಆರಂಭ ಅಲ್ಲಿ ಮೊದಲನೇ ಮನ್ವಂತರದ ಪುರುಷ ಯಾರು ಸ್ವಯಂಭೂಮನು ಪತ್ನಿ ಶತರೂಪೆ ಮೊತ್ತ ಮೊದಲನೇ ಮನುಷ್ಯರಿಗೆ ಮೂಲ ಹಾಗೆಯೇ ಸ್ವಯಂಭೂಮನ್ವಂತರದ ಮೊದಲ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ ಈಗ ಮೊದಲ ಮನ್ವಂತರದ್ದು ಆಮೇಲೇನಾಯಿತು ಆ ಸ್ವಯಂಭೂ ಮನುವಿಗೆ ಶತರೂಪೆಯಲ್ಲಿ ಯಾರೆಲ್ಲ ಹುಟ್ಟಿದರೂ ಪ್ರಿಯವ್ರತ ಉತ್ತಾನಪಾದ ಪಾದ ಎನ್ನತಕ್ಕಂಥ ಇಬ್ಬರು ಗಂಡು ಮಕ್ಕಳು ತಸ ತೇನ ತಂ ಅಂದರೆ ಶತರೂಪೆಯಲ್ಲಿ ಸ್ತ್ರೀಲಿಂಗ ತಸನಿಂದ ತಮಗೆ ಸಪ್ತಮಿ ವಿಭ್ಯಕ್ತಿ ಸ್ತ್ರೀಲಿಂಗ ತತ್ ತದ ಸ್ತ್ರೀಲಿಂಗ ಸಪ್ತಮಿ ಏಕವಚನ ತೇನ ಅಂತ ಹೇಳಿದರೆ ಅವನಿಂದ ತದ್ ಪುಲ್ಲಿಂಗ ತೃತೀಯ ವಿಭ್ಯಕ್ತಿ ಏಕವಚನ ಅವನಿಂದ ಅಂದರೆ ಸ್ವಯಂ ಮನೂನಿಂದ ಅಂತ ಹೇಳಿದರೆ ಶತರೂಪೆಯಲ್ಲಿ ಸಮತ್ಪನ್ನ ತನಯ ಚ ಪ್ರಿಯವ್ರತ ಯಾರು ಹುಟ್ಟಿದ್ರು ಮಕ್ಕಳು ಪ್ರಿಯವ್ರತ ತನಪಾದ ಪ್ರಿಯವ್ರತ ಮತ್ತು ಉತ್ಥಾನ ಪಾದ ಎಂಬತಕ್ಕಂಥ ಇಬ್ರು ತನ್ಯಾತ್ರ ಹಾಗೆ ಮೂವರು ಇಬ್ರು ಗಂಡು ಮಕ್ಕಳು ಮೂವರು ಹೆಣ್ಣು ಮಕ್ಕಳು ಯಾರೆಲ್ಲ ಆಕೂತಿರ್ದೇವಹೂತಿ ಪ್ರಸೂತಿರ್ತಿ ವಿಶ್ರುತ ಆಕೂತಿಂ ರುಚಯೇ ಪ್ರಾದಾತ್ ಕರ್ದಮಾಯತ ಮಧ್ಯಮ್ ಆಕೂತಿ ದೇವಹೂತಿ ಪ್ರಸೂತಿ ಎಂಬುದಾಗಿ ಪ್ರಖ್ಯಾತರಾದಂಥ ಮೂರು ಮಂದಿ ಹೆಣ್ಣು ಮಕ್ಕಳು ಕೂಡ ಹುಟ್ಟಿದರು ಸ್ವಯಂಭುವ ಮನವಿಗೆ ಶತರೂಪಿಯಲ್ಲಿ ಪ್ರಿಯವ್ರತ ಉತ್ಥಾನಪಾದ ಆಕೂತಿ ದೇವಹೂತಿ ಪ್ರಸೂತಿ ಅದರಲ್ಲಿ ಮುಂದೆ ಹೇಳ್ತಾರೆ ಆಕೂತಿಂ ರುಚೆಯೇ ಪ್ರಾದಾತ್ ಅವರಲ್ಲಿ ಆಕೂತಿಯನ್ನು ರುಚಿ ಎಂಬಂಥವನಿಗೆ ಎಂಬವನಿಗೆ ಮದುವೆ ಮಾಡಿಕೊಟ್ರು ಕರ್ದಮಾಯಿತು ಮಧ್ಯಮ ರುಚಿ ಯಾರು ಈಗಾಗಲೇ ನಾವು ಹೇಳಿದ್ದೇವೆ ಪುಲಹ ಕ್ರತು ಹೀಗೆಲ್ಲ ಆ ಬೇರೆ ಬೇರೆ ಪ್ರಜಾಪತಿಗಳು ಅವರಲ್ಲಿ ಒಬ್ಬ ರುಚಿ ಅಂತೇಳಿ ಹೇಳಿದರೆ ಮರೀಚಿ ಭೃಗು ಅಂಗಿರಸು ಪುಲಹ ಪುಲಸ್ತ್ಯ ವಸಿಷ್ಠ ಕ್ರತು ಅತ್ರಿ ದಕ್ಷ ಇವರ ಸಾಲಿಗೆ ಕರ್ದಮ ಇವರ ಸಾಲಿಗೆ ಸೇರ್ತಾನೆ ಧರ್ಮಪುರುಷ ಈ ರುಚಿ ಅಂತೇಳಿ ಹೇಳ್ತಕ್ಕಂಥವನು ಕೂಡ ಆ ರುಚಿ ಎಂಬವನಿಗೆ ಈ ಆಕೃತಿಯನ್ನು ಕೊಟ್ಟ ಮದುವೆ ಮಾಡಿ ಮಧ್ಯಮಳಾದಂತಹ ಕರ್ದಮ ಪ್ರಜಾಪತಿಗೂ ಆಕೃತಿಯನ್ನು ರುಚಿ ಪ್ರಜಾಪತಿಗೂ ಅವರ ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ ಹರೇರಾಮ ಓಂ ತತ್ಸದ್ ಶಿವಾರ್ಪಣ